ಕೋಲಾರ ನನ್ನ ಹೈಸ್ಕೂಲ್ ಮೊದಲ ವರ್ಷದ ಫೋರ್ತ್ ಫಾರ್ಮ್ ಅಧ್ಯಯನ ಮೈಸೂರಿನಲ್ಲಿ ಬೆಳಗ ಬೆಳಗಿದ್ದ ಮೇಲೆ ಎರಡನೇ ವರ್ಷಕ್ಕಾಗಿ ಫಿಫ್ತ್ ಫಾರ್ಮ್ ಕೋಲಾರಕ್ಕೆ ಬಂದೆ ಅಲ್ಲಿ ಅಶನ ವಸತಿಗಳಿಗಾಗಿ ಅಷ್ಟು ಪರದಾಟವಾದ ಮೇಲೆ ವೆಂಕಟರಾಮಯ್ಯ ಎಂಬವರ ಮನೆಯಲ್ಲಿ ಭೋಜನಾನುಕೂಲ ದೊರೆಯಿತು ಇದು ರಾಮದಾಸಪನವರ ದಯೆಯಿಂದ ರಾಮದಾಸಪನವರು ವೆಂಕಟರಾಮಯ್ಯನವರು ಸ್ನೇಹಿತರು ಅವರಿಬ್ಬರೂ ಬಂಧುಗಳಲ್ಲದಿದ್ದರೂ ಒಂದೇ ಪಂಗಡಕ್ಕೆ ಬಡಗನಾಡು ಸೇರಿದವರು ಸಮಾನವಾದ ನಿಯಮ ನಿಷ್ಠೆಗಳಿದ್ದವರು ವೆಂಕಟರಾಮಯ್ಯನವರು ಸಬ್ ಆಫೀಸಿನಲ್ಲಿ ಹೆಡ್ಗು ಮಾಸ್ತೆಯ ಕೆಲಸದಲ್ಲಿದ್ದರು ಅವರು ತಿಂಗಳಿಗೆ ಹದಿನೈದು ಇಪ್ಪತ್ತು ದಿನ ಸರ್ಕ್ಯೂಟ್ ಹೋಗಬೇಕಾಗಿತ್ತು ಅವರು ಪರಸ್ಥಳಕ್ಕೆ ಹೋಗಿದ್ದಾಗ ಮನೆಯಲ್ಲಿ ದೇವತಾರ್ಚನೆ ನಿಂತು ಹೋಗುತ್ತಿತ್ತೆಂದು ಅವರ ಕೊರತೆ ಅದನ್ನು ಅವರು ರಾಮದಾಸಪ್ಪನವರಲ್ಲಿ ಹೇಳಿಕೊಂಡರು ಫಲಿತಾಂಶ ಗೊತ್ತಾದ ಏರ್ಪಾಟಿದ್ದು ವೆಂಕಟರಾಮ ಮಯ್ಯನ ಅವರು ಊರಿನಲ್ಲಿಲ್ಲದ ದಿವಸ ನಾನು ಅವರ ಮನೆಯಲ್ಲಿ ದೇವತಾರ್ಚನೆ ಮಾಡತಕ್ಕದ್ದು ಪ್ರತಿದಿನವೂ ಅವರ ಮೂವರು ಮಕ್ಕಳಿಗೆ ಪಾಠ ಹೇಳತಕ್ಕದ್ದು ಅವರ ಮನೆಯಲ್ಲಿ ನಾನು ಎರಡು ಹೊತ್ತು ಊಟ ಮಾಡಿಕೊಂಡು ನನ್ನ ವಿದ್ಯಾರ್ಜನೆಯನ್ನು ಮುಂದಕ್ಕೆ ಸಾಗಿಸತಕ್ಕದ್ದು ನನ್ನ ವಸತಿಗಾಗಿ ಆ ಸಮೀಪದಲ್ಲಿ ಕೋಟೆಯಲ್ಲಿ ವೇದಮೂರ್ತಿ ಮಣಿಕುಂಡಲಂ ಸುಬ್ಬಶಾಸ್ತ್ರಿಗಳವರ ಮನೆಯಲ್ಲಿ ಒಂದು ಕೊಠಡಿಯನ್ನು ಗೊತ್ತು ಮಾಡಿದಾಯಿತು ದಿನಚರಿ ಆ ಕಾಲದಲ್ಲಿ ನನ್ನ ಕಾರ್ಯಕ್ರಮ ಹೀಗಿತ್ತು ಬೆಳಕು ಹರಿಯುವ ವೇಳೆಗೆ ವೆಂಕಟರಾಮಯ್ಯನವರ ಮನೆಗೆ ಹೋಗಿ ಅಂದಿನ ಮಡಿ ಸಾಮಾನ್ಯವಾಗಿ ಒಂದೆರಡು ಉಡುವ ಪಂಚೆ ಒಂದೆರಡು ಸಣ್ಣ ಪಂಚೆ ತೆಗೆದುಕೊಂಡು ಒಂದು ಸಣ್ಣ ಬಿಂಜಿಗೆ ಒಂದು ಕಡಾಯಿ ಒಂದು ದೊಡ್ಡ ಹಗ್ಗ ಇಷ್ಟರೊಡನೆ ಅಂಗಳದ ಬಾವಿಯ ಬಳಿ ಹೋಗತಕ್ಕದ್ದು ನಿರು ನೀರು ಸೇದಿಟ್ಟುಕೊಳ್ಳತಕ್ಕದ್ದು ಇದೆ ಕಷ್ಟ ಭಾಗ ಬಾವಿಯ ಆಳದ ಕಾರಣದಿಂದ ಬಟ್ಟೆ ಒಗೆದು ಹಿಂಡಿ ಪಾತ್ರೆಗಳೊಡನೆ ಮನೆ ಸೇರತಕ್ಕದ್ದು ಸ್ನಾನ ಮಾಡಿ ದೇವತಾರ್ಚನೆ ಮಾಡತಕ್ಕದ್ದು ಇದು ನನಗೆ ರೂಢಿಯಾಗಿದ್ದದ್ದು ಆಮೇಲೆ ಮಕ್ಕಳಿಗೆ ಪಾಠ ದೊಡ್ಡದು ಏಳೆಂಟು ವರ್ಷದ ಹೆಣ್ಣು ಮಿಕ್ಕಿಬ್ಬರು ಅವಳ ತಮ್ಮಂದಿರು ಓದಿಸುವುದು ಬರೆಸುವುದು ಮಗ್ಗಿ ಪ್ರಭಾವ ವಿಭವ ಮೊದಲಾದದ್ದು ಇದು ಪಾಠಕ್ರಮ ಆಮೇಲೆ ಭೋಜನ ವೆಂಕಟರಾಮಯ್ಯನವರು ಊರಿನಲ್ಲಿದ್ದಾಗ ಅವರೇ ದೇವತಾರ್ಚನೆ ಮಾಡುವರು ನಾನು ಬೆಳಿಗ್ಗೆ ಅವರ ಮನೆಗೆ ಹೋಗುವಾಗೆ ವೆಂಕಟರಾಮಯ್ಯನವರು ಹಾಸಿಕೆ ಬೆಳಿ ಕುಳಿತು ದೇವರನಾಮ ಹೇಳಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿದ್ದೇನೆ ಅವರು ತುಂಬಾ ಪರಿಶುದ್ಧರು ಸದಾ ಆ ಸದಾಚಾರಶೀಲರು ಪ್ರಾಮಾಣಿಕರು ಕೊಂಚ ಮುಂಗೋಪಿಗಳು ಇದೊಂದನ್ನು ಬಿಟ್ಟರೆ ಅವರು ದೇವತಾ ಪುರುಷರು ಅವರ ಪತ್ನಿ ಗೌರಮ್ಮನಂತೂ ಸಾಕ್ಷಾತ್ ಗೌರಿದೇವಿ ಆಕೆಯ ಆಚಾರ್ಯಶ್ರದ್ಧೆಗಳು ಆದರ್ಶ ರೂಪದವು ದೇವತಾರ್ಚನೆ ಮುಗಿಯುವ ವೇಳೆಗೆ ಕಾದಿದ್ದು ನಮಸ್ಕಾರ ಮಾಡಿ ಮಂಗಳಾರತಿಗೆ ಕೈ ಮುಗಿದು ತೀರ್ಥಕ್ಕೆ ಕೈ ಹಿಡುವರು ಮಕ್ಕಳಿಂದಲೂ ಹಾಗೆ ಮಾಡಿಸುವರು ಆಕೆಯ ಅಡಿಗೆ ಅಮೃತ ಪ್ರಾಯವಾಗಿತ್ತು ಸಂಜೆ ನಾನು ಹಿಂದಕ್ಕೆ ಬಂದ ಹೊತ್ತಿನಲ್ಲಿ ವೇದಮೂರ್ತಿ ಮಣಿಕುಂಡಲಂ ಸುಬ್ಬರಾಯ ಶಾಸ್ತ್ರಿಗಳವರಲ್ಲಿ ಬಿಡುವಾಗಿದ್ದರೆ ಆಗ ಅಥವಾ ಇನ್ನೂ ಕೊಂಚ ಹೊತ್ತಾದ ಮೇಲೆ ಅರ್ಧ ಗಂಟೆಯ ಕಾಲ ಅಧ್ಯಯನ ಅದಾದ ಮೇಲೆ ನನ್ನ ಸ್ವಂತ ವ್ಯಾಸಂಗವೆಂಬ ವ್ಯಾಸಂಗಾ ವಾಸ ಸುಬ್ಬರಾಯಶಾಸ್ತ್ರಿಗಳು ವೇದಾಧ್ಯಯನ ಸಂಪನ್ನರು ಸ್ನಿಗ್ಧ ಗಂಭೀರವಾದ ಕಂಠಧ್ವನಿಯಿಂದಲೂ ಅಕ್ಷರೋಚ್ಚಾರಣೆಯ ಸ್ಫುಟತೆಯಿಂದಲೂ ಸ್ವರವಿನ್ಯಾಸ ಶುದ್ಧಿಯಿಂದಲೂ ಅವರ ವೇದಗಾಯನವು ಕಿವಿಗೂ ಮನಸ್ಸಿಗೂ ಹಬ್ಬ ಅವರ ಮಾತುಕತೆಯೂ ಸ್ವಾರಸ್ಯ ತುಂಬಿತ್ತು ಆ ವರ್ಷದ ನನಗೆ ಕೊಂಚ ಆರೋಗ್ಯ ತಪ್ಪಿತು ಊರಿಗೆ ಬಂದು ಚೇತರಿಸಿಕೊಂಡೆ ಮಾರನೆಯ ವರ್ಷ ಮೆಚ್ಯುಕ್ಯುಲೇಷನ್ ತರಗತಿ ಹಾಸ್ಟೆಲ್ ವಾಸ ಎಂ ರಾಮರಾಯರು ಕೋಲಾರದಲ್ಲಿ ನಾನು ಓದುತ್ತಿದ್ದಾಗ ಹೈಸ್ಕೂಲ್ ಹಾಸ್ಟೆಲಿನಲ್ಲಿದ್ದೆ ಆ ಕಾಲದಲ್ಲಿ ಕೋಲಾರದಲ್ಲಿ ಸೆಷನ್ಸ್ ಕೋರ್ಟ್ ಇರಲಿಲ್ಲ ಆದರೆ ಸೆಷನ್ಸ್ ಮೊಕದ್ದಮೆಗಳನ್ನು ವಿಚಾರಣೆ ಮಾಡುವುದಕ್ಕಾಗಿ ವರ್ಷದಲ್ಲಿ ಎರಡು ಮೂರು ಬಾರಿ ಬೆಂಗಳೂರಿನ ಸೆಷನ್ಸ್ ಜಡ್ಜರು ಅಲ್ಲಿಗೆ ಬಂದು ಕೋರ್ಟ್ ನಡೆಸುತ್ತಿದ್ದರು ಹೀಗೆ ಸೆಷನ್ಸ್ ಕೋರ್ಟು ಕೋಲಾರದಲ್ಲಿ ನಡೆಯುತ್ತಿದ್ದಾಗ ಆ ಕೋರ್ಟಿನಲ್ಲಿ ಸರ್ಕಾರದ ಪರವಾಗಿ ವಕಾಲತ್ತು ನಡೆಸಲು ಬೆಂಗಳೂರಿನಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಂ ರಾಮರಾಯರವರು ಕೋಲಾರಕ್ಕೆ ಕೋಲಾರಕ್ಕೆ ಬಂದಾಗ ಅವರು ಅಲ್ಲಿಯ ಹಾಸ್ಟೆಲಿನಲ್ಲಿ ಬಿಡಾರ ಮಾಡುವುದು ವಾಡಿಕೆಯಾಗಿತ್ತು ರಾಮರಾಯರು ಆಗ್ಯ ವೃದ್ಧರಾಗಿದ್ದರು ಅವರು ಆಕಾರದಲ್ಲಿ ಗಿಡ್ಡು ಸೊಗಸಾದ ಹೊಂಬಣ್ಣ ತಲೆ ತಾಮ್ರದ ತಂಬಿಗೆ ಬಿಳಿ ಮೀಸೆ ಕೈಕಾಲುಗಳಲ್ಲಿ ಚಾಕಚಕ್ಯ ಅವರ ಮನಸ್ಸು ದೇಹವು ಒಂದು ಕ್ಷಣ ಆಗಿದ್ದದಲ್ಲ ಅವರು ಪ್ರತಿದಿನವೂ ಸಂಜೆ ಕೋರ್ಟ್ ಮುಗಿದ ಬಳಿಕ ನನ್ನ ಬರುವರು ನಾನು ಪ್ರಿಫೆಕ್ಟ್ ಎನಿಸಿಕೊಂಡಿದ್ದೆ ಈ ಕಾರಣದಿಂದ ಅವರು ನನ್ನ ಕೊಠಡಿಯನ್ನು ಬಂದು ಕುಳಿತು ಕುಶಲ ಪ್ರಶ್ನೆಯಾದ ಬಳಿಕ ಏನು ಓದುತ್ತಿದ್ದಿ ಜನರಲ್ ಲಿಟ್ರೇಚರ್ ಎಂದು ಕೇಳುವರು ಉತ್ತರ ಹೇಳುವುದು ತಡವಾದರೆ ತಾವೇ ಕೆಲವು ಗ್ರಂಥಗಳನ್ನು ಶಿಫಾರಸು ಮಾಡುವರು ಅಷ್ಟೇ ಅಲ್ಲದೆ ಗ್ರಂಥವನ್ನು ಓದು ನಾನು ಕೇಳುತ್ತೇನೆ ಎನ್ನುವರು ಹೀಗೆ ಸಾಮಾನ್ಯವಾಗಿ ಪ್ರತಿದಿನವೂ ಯಾವುದಾದರೂ ಒಳ್ಳೆಯ ಗ್ರಂಥವನ್ನು ಒಂದಿಷ್ಟು ಓದಿಸುವರು ಹೀಗೆ ಅವರು ಓದಿಸಿದ ಗ್ರಂಥಗಳಲ್ಲಿ ಒಂದೆರಡು ಜ್ಞಾಪಕದಲ್ಲಿವೆ ಮೇರಿಯಾ ಎಡ್ವರ್ಟ್ ಎಂಬ ಕಥೆಗಳು ಎ ಕಾರ್ ಆಫ್ ವೇಕ್ಫೀಲ್ಡ್ ಗೋಲ್ಡನ್ ಡೀಲ್ಡ್ಸ್ ವೆಸ್ಟ್ ವರ್ಡ್ ಹೋ ನನಗೆ ಅನೇಕ ಪುಸ್ತಕಗಳ ಹೆಸರುಗಳು ಗ್ರಂಥಕರ್ತರ ಹೆಸರುಗಳು ಮರೆತು ಹೋಗಿವೆ ಆದರೆ ರಾಮರಾಯರ ದಾಕ್ಷಿಣ್ಯದಿಂದ ಓದಿದ್ದು ಅವರು ನಡು ನಡುವೆ ಅರ್ಥ ವಿವರಣೆ ಕೇಳುತ್ತಿದ್ದುದು ಉಚ್ಚಾರಣೆಯನ್ನು ತಿದ್ದುತ್ತಿದ್ದು ನನಗೆ ಜ್ಞಾಪಕವಿದೆ ಆ ಉಪಕಾರದ ಫಲವನ್ನು ವಿದ್ಯಾರ್ಥಿ ರಕ್ಷೆ ಮೇಲೆ ಅನುಭವದಿಂದ ಕಂಡಿದ್ದೇನೆ ಅವರದು ವಿದ್ಯಾರ್ಥಿಗಳ ವಿಷಯದಲ್ಲಿ ನಿಜವಾದ ಪ್ರೀತಿ ಕಾರ್ಯತತ್ಪರವಾದ ಪ್ರೀತಿ ಕಾಮನ ಹಬ್ಬ ಒಂದು ಸಾರಿ ಕಾಮನ ಹಬ್ಬ ಬಂತು ವಿದ್ಯಾರ್ಥಿಗಳಾದ ನಾವು ಸಂಭ್ರಮದಿಂದ ರಾಮರಾಯರಲ್ಲಿಗೆ ಹೋಗಿ ಚೆಂದ ಬೀಳಿದೆವು ಅವರು ಇಲ್ಲ ಬಿಲ್ಕುಲ್ ಆಗುವುದಿಲ್ಲ ಎಂದರು ನಾವು ಈ ಮುದುಕ ಪರಮಲೋಭಿ ಎಂದು ಹರಿದೆವು ಆಮೇಲೆ ಎಂಟು ಹತ್ತು ದಿವಸಕ್ಕೆ ಸೆಷನ್ಸ್ ಕೆಲಸ ಮುಗಿಯಿತು ರಾಮರಾಯರು ಕೋಲಾರ ಬಿಡುವ ದಿನಕ್ಕೆ ಹಿಂದಿನ ದಿವ್ ಹಿಂದಿನ ದಿವಸ ಎಲ್ಲ ವಿದ್ಯಾರ್ಥಿಗಳಿಗೂ ಚಿರೋಟಿ ಅವತರಣ ಮಾಡಿಸಿದರು ಆ ಹೇಳಿದರು ವಿದ್ಯಾರ್ಥಿಗಳು ಕಾಮ ವಿಚಾರದಲ್ಲಿ ಪ್ರವೇಶ ಮಾಡುವುದು ನನಗಿಷ್ಟವಿಲ್ಲ ಬೇರೆ ಜನ ಮಾಡಿಕೊಳ್ಳಲಿ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ವ್ಯಾಯಾಮ ಮಾಡಬೇಕು ಅದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತದೆ ಉಲ್ಲಾಸ ನಾನು ಬೆಂಗಳೂರಿಗೆ ಬಂದ ಮೇಲೆ ರಾಮರಾಯರನ್ನು ಪ್ರಾಯಶಃ ಎರಡು ದಿನಕ್ಕೊಂದು ಸಾಲವಾದರೂ ನೋಡುತ್ತಿದೆ ಹಿಂದಿನಂತೆಯೇ ಚಟುವಟಿಕೆ ಬೆಳಿಗ್ಗೆ ಏಳರಿಂದ ಹನ್ನೊಂದರ ಹನ್ನೊಂದು ಗಂಟೆಯವರೆಗೆ ವಾಕಿಂಗ್ ಹೋಗುವವರು ಕೈಯಲ್ಲಿ ಒಂದು ವಸ್ತ್ರ ಹಿಡಿದು ಮಾರ್ಕೆಟ್ಗೆ ಹೋಗಿ ತಮಗೆ ಇಷ್ಟವಾದ ತರಕಾರಿ ಕೊಂಡು ಮನೆಗೆ ಕೊಟ್ಟು ಮತ್ತೆ ವಾಕಿಂಗ್ ಹೋಗುವರು ನಾನು ಮಾತನಾಡಿಸಿದಾಗ ನಗುಮುಖದಿಂದ ಜವಾಬು ಹೇಳಿ ಹಿಂದಿನ ನೆನಪುಗಳ ಮಾತುತ್ವರು ಆ ಅವರ ಆದರೆ ಮಾತು ತುಂಬಾ ಮಿತ ಎಷ್ಟು ಪ್ರಕೃತವೋ ಅಷ್ಟೇ ಮಾತು ಅವರನ್ನು ನೆನೆಸಿಕೊಂಡರೆ ಈ ನನಗೆ ಈಗಲೂ ಸಂತೋಷವಾಗುತ್ತದೆ ಕಾರಣವೇನೆಂದರೆ ಅವರು ಸಂತೋಷದ ಮೂರ್ತಿ ಎಂಬುದು ಉಪ್ಪಿನಲ್ಲಿಯೂ ಅಷ್ಟೇನು ಐಶ್ವರ್ಯ ಇಲ್ಲದಿದ್ದರೂ ಜೀವನ ವಿಷಯದಲ್ಲಿ ಅವರು ಬೇಸನ ತಂದುಕೊಂಡಿರಲಿಲ್ಲ ಒಳ್ಳೆಯ ಕಾಯಿಪಲ್ಯ ಹೊಸ ಹೊಸ ಸೊಪ್ಪು ಇಂತಾದರಲ್ಲಿ ಸಂತೋಷ ಕಂಡಿದ್ದವರು ದೇವರು ಕೊಟ್ಟದನ್ನು ಅಥವಾ ಸಿಹಿ ಪ್ರಸಾದವನ್ನು ಸ್ವೀಕರಿಸಿ ತಾವು ಉಲ್ಲಾಸಪಟ್ಟು ಇತರರನ್ನು ಉಲ್ಲಾಸಪಡಿಸುತ್ತಿದ್ದರು ಈ ಕಾಲದ ಸುಮಾರಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧರಾಗಿದ್ದ ವ್ಯಕ್ತಿಗಳು ಇಬ್ಬರು ಒಬ್ಬರು ಬೇತಮಂಗಲದ ಕದಿರಪ್ಪನವರು ಇನ್ನೊಬ್ಬರು ಸುಣ್ಣಕಲ್ಲು ಅಬ್ದುಲ್ಲಾ ಸಾಹೇಬರು ಕದಿರಪ್ಪ ಬೇತಮಂಗಲ ಹೆಸರುವಾಸಿಯಾದವರು ಅಲ್ಲಿನ ಅಲಿಯ ಕೋಟೆಯ ಗಣಪತಿ ಮಹಾಪ್ರಭಾವಶಾಲಿ ಬೇತಮಂಗಲ ಕೋಟ ಸಿದ್ಧಿವಿನಾಯಕ ಫಲ ಸಮರ್ಪಿತ ನೇತಿವತ್ತುಲು ಅರತೆತ್ತುದು ವೇಗಮೇ ಕರುಣಿಂಚಿ ಭ್ರೂರಾ ಬೇತಮಂಗಲ ರಕ್ಷಿಂಚ ರೋರಿ ಗಣನಾಯಕ ಮಮು ರಕ್ಷಿಂಚ ರೋರಿ ಗಣನಾಯಕ ಅರಟೆ ಪಂಡು ತೆಂಗ ವಡಪಪ್ಪು ಚರುಕು ಪಿಚ್ಚಲು ತಿ ಚಲರೇಗಿನ ಸಾಮಿ ಭಕ್ಷಿಂಚರೋರಿ ಗಣನಾಯಕ ರಕ್ಷಿಂಚರೋರಿ ಗಣನಾಯಕ ಇಂಥ ಬೇತಮಂಗಲದಲ್ಲಿ ಕದೀರಪ್ಪನೆಂಬುವರು ಪಟೇಲರು ಅವರು ಯಾವ ಗ್ರಾಮದ ಪಟೇಲರೋ ನಾನು ಕಾಣೆ ಮಹಾಧೈರ್ಯವಂತರೆಂದು ಹೆಸರು ಅವರಿಗೂ ಆಗ ಡೆಪ್ಯೂಟಿ ಕಮಿಷನರ್ ಆಗಿದ್ದ ಸಿ ಮಾದಯ್ಯನವರಿಗೂ ತಕರಾರು ಈ ತಕರಾರು ಬಹುಕಾಲ ನಡೆಯಿತು ಇದರಲ್ಲಿ ಜನಕ್ಕೆ ಮೆಚ್ಚಿ ಹೇಗೆ ಸರ್ಕಾರಕ್ಕೆ ಕೊಡುತ್ತಿದ್ದ ದಿಗಲ್ ಜವಾಬಾರುಗಳು ಡೆಪ್ಯೂಟಿ ಕಮಿಷನರ ಆಫೀಸಿನಿಂದ ಯಾವ ಪ್ರಶ್ನೆ ಬಂದರೂ ಅವರ ಮುಖ ತಿಳಿಯುವ ಹಾಗೆ ಕದಿರಪ್ಪನವರು ಮರ ಪ್ರಶ್ನೆ ನಿಮ್ಮನ್ನು ಸಸ್ಪೆಂಡ್ ಮಾಡಲಾದೀತು ನಿಮ್ಮನ್ನು ಈ ಲೋಕದಿಂದಲೇ ಸಸ್ಪೆಂಡ್ ಮಾಡಲಾದಿತ್ತು. ಹೀಗೆ ವಾಗ್ವಾದ ನಡೆಯುತ್ತಿದ್ದದ್ದು ಜನಕೊಂದು ವಿನೋದವಾಗಿತ್ತು ಕದೀರಪ್ಪನವರು ಸ್ವರ್ಣಕಾರ ಸ್ವರ್ಣಕಾರ ಜಾತಿಯವರೆಂದು ಕೇಳಿದ್ದೇನೆ ಕೆಲ ಮಂದಿಯವರನ್ನು ಕದರಿಗಾಡು ಎಂದು ಕರೆಯುತ್ತಿದ್ದನ್ನು ಕೇಳಿದ್ದೇನೆ ಈ ಕದರಿಗಾಡು ಮಾದಗಾಡು ಎಂದು ಆತನೇ ಹೇಳುತ್ತಿದ್ದನಂತೆ ನಮ್ಮ ಜನ ಪ್ರಮುಖರಲ್ಲಿ ಇಂಥದ್ದು ಒಂದು ಬಗೆಯಿತ್ತು ಈಗಲೂ ಅದಿದೆ ಒಂದು ಮೊಕದ್ದಮೆ ಸುಣ್ಣಕಲ್ಲು ಅಬ್ದುಲ್ಲಾ ಸಾಹೇಬರು ಶ್ರೀನಿವಾಸಪುರ ಪ್ರಾಂತದವರು ಅವರ ಮೇಲೆ ನಾಲ್ಕೋ ಐದು ಕೂನಿ ಅಪಾದನೆಗಳಿದ್ದವಂತೆ ಅಬ್ದುಲ್ಲಾ ಎಂದರೆ ಪೊಲೀಸರಿಗೆ ಸಿಂಹ ಆತನ ಮೇಲೆ ಬಂದಿದ್ದ ಒಂದಾನೊಂದು ಮೊಕದ್ದಮೆಯ ವಿಚಾರಣೆ ಕೋಲಾರದ ಸೆಷನ್ಸಿನಲ್ಲಿ ನಡೆಯಿತು ಆಗ ಸೆಷನ್ಸ್ ಜಡ್ಜಿ ಎಸ್ ಸುಬ್ಬರಾಮ ಅಯ್ಯರ್ ಪ್ರಾಸಿಕ್ಯೂಟ್ ಮಾಡಿದವರು ಮೇಲೆ ಹೇಳಿದ ಎಂರಾಮರಾಯರು ವಿಚಾರಣೆ ಮುಗಿದು ತೀರ್ಮಾನ ಹೇಳುವ ದಿವಾಸ ಊರಲ್ಲ ಗುಲ್ಲೋಗುಲ್ಲು ಜನ ಕೋರ್ಟಿನ ಸುತ್ತ ಮುತ್ತೂರ ನೆರೆದಿತ್ತು ಜಡ್ಜರು ಹನ್ನೊಂದು ಗಂಟೆಗೆ ಸರಿಯಾಗಿ ಗೋರ್ಟ್ಗೆ ಬಂದು ತಮ್ಮ ತೀರ್ಮಾನ ಹೇಳಿ ಅಪಾದಿತನಿಗೆ ಮರಣ ವಿಧಿಸಿದರು ಆ ಮಾತು ಕೇಳಿ ಮುಗಿದ ಕೂಡಲೇ ಸಾರೋಟಿನಲ್ಲಿ ಕುಳಿತು ಬೌರಿಂಗ್ ಪೇಟೆಯ ಪೇಟೆಗೆ ಪ್ರಯಾಣ ಬೆಳೆಸಿದರು ಸೆಷನ್ಸ್ ಜಡ್ಜರು ಹೀಗೆ ನಾಟಕೀಯವಾಗಿ ನಡವಳಿಕೆ ನಡೆದದ್ದನ್ನು ಕುಳಿತು ಜನ ಮೆಚ್ಚಿಗೆ ತೋರಿಸಿದರು